ತನ್ನದು ಎನ್ನುವುದು ಏನೂ ಇಲ್ಲದ ಸನ್ಯಾಸವನ್ನು ಅವಲಂಬಿಸಿ ಅವಲಂಬಿಸಬೇಕೆನಿಸಿತು ಆದರೆ ಕೈ ಹಿಡಿದ ಹೆಂಡತಿಯರು ಇಬ್ಬರು ಒಬ್ಬಳು ಬ್ರಹ್ಮವಾದಿನಿ ಇನ್ನೊಬ್ಬಳು ಧರ್ಮಚಾರಿಣಿ ಇಬ್ಬರಿಗೂ ತಿಳಿಸದೆ ಹೊಟ್ಟು ಹೋಗುವುದೆಂದು ಭಗವಂತರು ಯೋಚಿಸಿದರು ಇನ್ನು ನಾನು ಮಾಡಬೇಕಾದುದು ಏನೂ ಉಳಿದಿಲ್ಲ ದೈವವು ನನ್ನ ಮೂಲಕವಾಗಿ ಒಂದು ಸಂಹಿತೆ ಒಂದು ಬ್ರಾಹ್ಮಣ ಒಂದು ಉಪನಿಷತ್ತುಗಳನ್ನು ಕರುಣಿಸಿ ನಂದದ ನಂದಾ ಜ್ಯೋತಿಯೊಂದನ್ನು ಹಚ್ಚಿಸಿತು ಉದ್ದಾಲಕರ ಗುರುಕುಲವನ್ನು ಅರ್ಧ ಶತಮಾನ ಕಾಲ ನಡೆಯುತ್ತಿ ಶಿಷ್ಯ ಸಂಪತ್ತನ್ನು ಬೆಳೆಸಿದುದಾಯಿತು ಕಣ್ಣು ಮಧ್ಯ ಕಣ್ಣ ಮಧ್ಯಬ್ಬರು ಪ್ರಚಂಡರಾದರುಲಪತಿಗಳನ್ನಾಗಿ ಮಾಡಬೇಕು ಅದೊಂದು ಉಳಿದಿದೆ ಅದೇನೂ ಆದಷ್ಟು ದೊಡ್ಡ ಕೆಲಸವಲ್ಲ ಕಾವೇರಿ ತೀರ್ಘದಲ್ಲಿ ಗುರುಕುಲವನ್ನು ಕಟ್ಟು ಎಂದು ಹೇಳಿ ಕಣ್ಣನನ್ನು ದಕ್ಷಿಣಕ್ಕೆ ಕಾಣಿಸುವುದು ಅವರು ಶಕ್ತ ಅಲ್ಲದೆ ತಪಸ್ವಿ ವಿದ್ಯೆಯನ್ನು ಬಲ್ಲ ದೇವತಾನುಗ್ರಹವನ್ನು ಸಂಪಾದಿಸಿದ್ದಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿದ್ಯಾ ಸಂಪನ್ನ ಅವನು ಗುರುಕುಲವನ್ನು ಕಟ್ಟಬಲ್ಲ ಮಧ್ಯಂದಿನ ಎಷ್ಟಾದರೂ ಕಣ್ಣನಿಗೆ ಎರಗೈಯಿ ಆದ್ದರಿಂದ ಅವನಿಗೆ ಈ ಆಶ್ರಮವನ್ನು ಕೊಡುವುದು ಇನ್ನುಳಿದವರು ಹೆಂಡತಿಯರು ಅಯ್ಯೋ ನನಗೆ ಅಂತ ಹುಚ್ಚು ಹುಟ್ಟುವ ಅಂಕುರ ಒಂದು ತನ್ನ ಆಹಾರವನ್ನು ತಲೆಯಲ್ಲಿ ಹೊತ್ತು ತರುತ್ತದೆ ಹಾಗೆರಲು ಅವರಿಬ್ಬರ ಭಾರವನ್ನು ನಾನು ಹೊರಬೇಕೆ ಅವರು ನನ್ನ ಮೇಲೆ ಆ ಭಾರವನ್ನು ಹೊರಿಸಿದ್ದಾರೆ ನಾನು ಅದನ್ನು ಹೊತ್ತುಕೊಂಡಿದ್ದೇನೆ ಎಂದು ಭಾವಬೀಜವೇ ಈ ಸಂಸಾರ ಆಗಲಿ ಸಂಸಾರವೇ ನಿನಗೆ ತೃಪ್ತಿಯಾಗಲಿ ಎಲ್ಲವನ್ನು ಬಿಟ್ಟು ಹೋಗುವಾಗ ಯಾರಿಗೆ ಆಯ್ಕೆ ನೋವು ಆಗಬೇಕು ಎಂದು ಹಲವು ಯೋಚನೆ ಮಾಡುವರು ಆದಷ್ಟು ಕಣ್ಣುಮುಚ್ಚಿಕೊಂಡು ಧಾನಾಸಕ್ತಾಗಿ ಕುಳಿತಿರುವ ಮೈತ್ರಿಯಿಗೆ ಭಗವಾನರಲ್ಲಿ ಆಗಿರುವ ಈ ವ್ಯತ್ಯಾಸವಷ್ಟು ಗೊತ್ತಾಗಲಿಲ್ಲ ನೆರಳಿಗೆ ನೆರಳಾಗಿ ಸಹ ಧರ್ಮಚರಣೆಯಾದ ಕಾತ್ಯಾಯಿನಿಗೆ ವ್ಯತ್ಯಾಸವಾಗಿರುವುದು ಗೊತ್ತಾಗದಿರಲಿಲ್ಲ ಆದರೆ ಈ ವ್ಯತ್ಯಾಸವು ಎಲ್ಲಿ ಯಾವಾಗ ಕಡೆಗೆ ಯಾವ ಕಡೆಗೆ ತಿರುಗುವುದು ಎನ್ನುವುದು ಅವಳಿಗೆ ಗೊತ್ತಿ ತಿಳಿಯುವುದು ಅಂತೂ ಏನಾಗುವುದು ಆಗಲಿ ಎಂದು ಮಡುಂಡು ಧೈರ್ಯ ಮಾಡಿ ತಂದುಕೊಂಡರು ಅವಳು ಕಣ್ಣಿಟ್ಟು ಕಾಯುವುದನ್ನು ಬಿಡಲಿಲ್ಲ ಭಗವಂತರು ಸನ್ಯಾಸಿಯಾಗಿ ಹೊರಟು ಹೋಗಬೇಕೆಂದು ಗೊತ್ತು ಮಾಡಿಕೊಂಡರು ಅದಕ್ಕಾಗಿ ಏನೂ ಪ್ರಯತ್ನ ನಡೆಯಬೇಕಾಗಿಲ್ಲ ಆದರೆ ಹೆಂಡತಿಯ ಹೆಂಡತಿಯರ ಪಣ ತೆಗೆದುಕೊಳ್ಳಬೇಕು ಇವರು ಒಬ್ಬರಲ್ಲಿ ಯಾರಿಗೆ ಮೊದಲು ಈ ಸುದ್ದಿಯನ್ನು ತಿಳಿಸುವುದು ಇದುವರೆಗೂ ಧರ್ಮ ಎಲ್ಲಾ ಮುಗಿದ ಮೇಲೆ ಬ್ರಹ್ಮ ಆದ್ದರಿಂದ ಕಾತಾಯಿನಿಗೆ ಈ ಸುದ್ದಿಯನ್ನು ಮೊದಲು ತಿಳಿಸಬೇಕು ಆಮೇಲೆ ಮೈತ್ರಿಗೆ ಎಂದು ಗೊತ್ತಾಯಿತು ಕಾತಾಯಿನಿ ನಾಳೆ ದಿನ ನಾವು ಏನೇನು ತಿನ್ನಬೇಕೆಂದು ಅಸೈದಿಯೋ ಅದನ್ನೆಲ್ಲ ಮಾಡಿಬಿಡುವುದು ಕಥೆಯ ನೀವು ಕೇಳಿದಳು ಅದೇನು ನಾಳೆ ನಾವು ಸನ್ಯಾಸಿಗಳಾಗಿ ಹೊರಟು ಹೋಗಬೇಕು ಹೋಗಬೇಕೆಂದಿರುವೆವು ನಾವೇನಾದರೂ ಅಪರಾಧ ಮಾಡಿದಿವೇನು ಮಾಡಿದ್ದೇವೆ ಏನು ಛೇ ಛೆ ನೀವೆಲ್ಲ ಸರಿಯಾಗಿರುವುದರಿಂದಲೇ ನಮ್ಮ ವೈರಾಗ್ಯವು ಪಕ್ವವಾಯಿತು ನಾವು ಇಂದು ಪರಮತೃಪ್ತರು ತೃಪ್ತಿಯ ಗುರುತಾಗಿ ನಮ್ಮ ಸಂನ್ಯಾಸ ಅದಕ್ಕೆ ನಾಳೆ ಬೇಕಾದ ಅಡುಗೆ ಮಾಡಬೇಕಾದದ್ದೇನು ನಿಮ್ಮ ಅಭಿಮಾನವು ಪೂರ್ಣವಾಗಲಿ ಎಂದು ನಮ್ಮ ಅಭಿಮಾನ ಪೂರ್ಣವಾಗಬೇಕಾದು ತಾನೇ ಏನು ಹೌದು ನಿಮ್ಮ ಅನುಮತಿ ಇಲ್ಲದೆ ಸನ್ಯಾಸವು ಹೇಗೆ ಹಾಗೆಯೇ ಶಿಷ್ಯರಾಮನ ಅನುಮತಿಯೂ ಬೇಕೋ ಶಿಷ್ಯರು ನಾವು ಹೇಳಿದ ಹಾಗೆ ಕೇಳುವವರು ನಾವು ಹೇಳಿ ನೀವು ಹೇಳಿದ ಹಾಗೆ ಕೇಳುವವರು ಕಾತ್ಯಾಯಿನು ರೆಪ್ಪೆ ಹೋಗು ಹೋ ಕಾಲ ಸಂಬಂಧಿಗಳು ಎಲ್ಲ ವಿಚಾರದಲ್ಲೂ ಆಕೆ ಅಕ್ಕ ನಾನು ತಂಗಿ ಆದ್ದರಿಂದ ಆಕೆಯಲ್ಲಿ ಮೊದಲ ಪ್ರಸ್ತಾಪವಾಗಲಿ ನಮ್ಮದೇನು ಇದ್ದೇ ಇದೆ ಆಕೆಯು ಅಲ್ಲಿ ನಿಲ್ಲಲಿಲ್ಲ ಹೊರಟು ಹೋದಳು ಭಗವಾನರು ಆಕೆಯ ಅಂತಃಸ್ತರವೇನಿರಬಹುದು ಎಂದು ಯೋಚಿಸಿದರು ಎಲ್ಲವನ್ನು ಬಿಟ್ಟು ಹೋಗುವ ಆಚನೆಯ ಆಲೋಚನೆಯಲ್ಲಿದ್ದ ಅವರಿಗೆ ಕಾತ್ಯಾಯಿನಿ ಹೃದಯವೇನು ಗೊತ್ತಾಗಲಿಲ್ಲ ಆಗಲಿ ಅವಳು ಹೇಳಿದಂತೆ ಕೇಳೋಣ ಮೊದಲು ಮೈತ್ೇಯಿಯಲ್ಲಿ ಪ್ರಸ್ತಾಪಿಸಿದರೆ ಅವಳು ಭ್ರಹ್ಮವಾದನಿ ಒಪ್ಪೆಯೇ ಒಪ್ಪುವಳು ಆಮೇಲೇನೋ ಕಾತ್ಯಾಯಿನಿಯು ಲೋಕಸೇವಾವಾಸಿಗಳು ಅವಳಿಗೆ ಗಂಡನಿಗಿಂತ ಹೆಚ್ಚಾಗಿ ಆಸ್ತಿಯಲ್ಲಿ ಅಭಿಮಾನ ಎಂದು ಭಗವಾನರಿದ್ದು ಮೈತ್ರಿಯ ಕಡೆಗೆ